ಈಗ ಸ್ವಹಂಕಾರ ಖಂಡನೆ ಮಾಡ್ಕೊಂಡು ಹೇಳ್ತಾರೆ ವೇದಶಾಸ್ತ್ರ ಸಯುಕ್ತಿ ಗ್ರಂಥಗಳು ಓದಿ ಕೇಳ್ದವನಲ್ಲ ಸಂತತ ಸಾಧುಗಳ ಸಹವಾಸ ಸಲ್ಲಾಪಗಳು ಮೊದಲಿಲ್ಲ ಮೋದ ತೀರ್ಥಾರ್ಯರ ಮತಾನುಗರಾದವರ ಕರುಣದಲ್ಲಿ ಬೆಳೆದೇ ರಮಾಧವ ಜಗನ್ನಾಥ ಬಿಟ್ಟಲ ತಿಳಿಸಿದುದರೊಳಗೆ ಸ್ವಹಂಕಾರ ಖಂಡನೆಯನ್ನು ಮಾಡ್ಕೊಂಡು ಹೇಳ್ತಾರೆ ನಾವು ಜಗನ್ನಾಥದಾಸರ ಜೀವನ ಚರಿತ್ರೆಯನ್ನು ನೋಡಿದಾಗ ಪ್ರಾರಂಭದಲ್ಲೇ ಮಂಗಳಾಚರಣೆಯ ಅದಕ್ಕಿಂತ ಮೊದಲೇ ಅವರಿಗೆ ಅದ್ಭುತವಾಗಿರ್ತಕ್ಕಂಥ ಎಂತಹ ಪಾಂಡಿತ್ಯ ಇತ್ತು ಅದೇ ರೀತಿಯಾಗಿ ವಿಜಯದಾಸರು ಗೋಪಾಲದಾಸರು ಮೊದಲಾದವರಲ್ಲಿ ಎಂತಹ ಗುರುಭಕ್ತಿ ಇತ್ತು ವರದೇಂದ್ರರು ಮೊದಲಾದವರಲ್ಲಿ ಯಾವ ರೀತಿಯಾಗಿ ಉನ್ನತ ಮಟ್ಟದ ಶಸ್ತ್ರಾಧ್ಯಯನವನ್ನು ಮಾಡಿದ್ರು ಇತ್ಯಾದಿಯಾಗಿ ಎಲ್ಲ ಚರಿತ್ರೆಯನ್ನು ಅವ್ರದ್ದು ಕೇಳಿದ್ದೀವಿ ಆದರೂ ಅವ್ರು ಹೇಳ್ತಾರೆ ವೇದಶಾಸ್ತ್ರ ಸಂಯುಕ್ತಿ ಗ್ರಂಥಗಳ ಓದಿ ಕೇಳಿದವನಲ್ಲ ಯುಕ್ತಿಯುಕ್ತವಾಗಿ ನಾನು ಅದನ್ನು ಯಾವುದನ್ನು ಕೂಡ ಅಧ್ಯಯನ ಮಾಡಿದವನಲ್ಲ ಸಾಧುಗಳ ಸಹವಾಸ ಸಲ್ಲಾಪಗಳು ಮೊದಲಿಲ್ಲ ಸಜ್ಜನರ ಸಹವಾಸವನ್ನೇ ಮಾಡಿಲ್ಲ ಅಂತ ವಿಜಯದಾಸರು ಗೋಪಾಲದಾಸರು ಅವರೆಲ್ಲ ಇವರು ಸಮಕಾಲೀನರು ಅವರೆಲ್ಲರ ಕರುಣೆ ಅನುಗ್ರಹದಿಂದನೇ ಹಿಂದೆ ಗುರುಗಳ ಕರುಣದಿಂದ ಅನ್ನೋ ಕಾಲಕ್ಕೆ ಗುರುಗಳು ಅಂದರೆ ವಿಜಯದಾಸರು ತಂದೆಯಾಗಿರ್ತಕ್ಕಂಥ ನರಸಪ್ಪ ಆಮೇಲೆ ಲಕ್ಷ್ಮೀಬಾಯಿ ಅದಾದ ನಂತರದಲ್ಲಿ ವಿಜಯದಾಸರು ವರದೇಂದ್ರರ ಪರಮಾನುಗ್ರಹವನ್ನು ಪಡೆದವರು ಹೀಗೆಲ್ಲ ಇದ್ದರೂ ಕೂಡ ಸ್ವಹಂಕಾರ ಖಂಡನೆ ಮಾಡ್ಕೊಂಡು ಸಾಧುಗಳ ಸಹವಾಸ ಸಲ್ಲಾಪಗಳು ಮೊದಲಿಲ್ಲ ಅಂತ ಮೊದಲಿಗೆ ಹೇಳ್ದಂಗೆ ಶ್ರೀಮನ್ ಟೀಕಾಕೃತ್ಪಾದರ ನ್ಯಾಯಸೂದಯ ಹೇಗಿದೆಯೋ ಅಲ್ಲಿರ್ತಕ್ಕಂಥ ಎಲ್ಲ ಪ್ರಮೇಯಗಳನ್ನು ತಿಳಿಸಿ ಅಣುಸುಧ ಅಂತಲೇ ಕರೆಸ್ಕೊಳ್ಳೋವಂಥದ್ದು ಹರಿಕಥಾಂಚಾರ ಅಲ್ಲಿ ಜಯತೀರ್ಥರು ಹೇಳಿದಂಗೆ ನ ಶಬ್ದಾಬ್ಧವು ಗಾಢ ನ ಚ ನಿಗಮ ಚರ್ಚಾ ಚತುರಾಹ ಅಂತ ಹೇಳಿದಂಗೆ ಇವರು ಕೂಡ ತಮ್ಮ ವಿನಯವನ್ನು ಪ್ರದರ್ಶನ ಮಾಡಿ ಹೇಳ್ತಾರೆ ನನಗೆ ಯಾವುದು ಗೊತ್ತಿಲ್ಲ ನ ಷಟ್ ಶಾಸ್ತ್ರ ವಿಜ್ಞ ನ ಯುಕ್ತಾಹ ನಿಗಮಯುಕ್ತಾಹ ನಾನ ಶಾಸ್ತ್ರಗಳನ್ನು ವೇದಾದಿಗಳನ್ನು ಅಧ್ಯಯನ ಮಾಡಿದವನಲ್ಲ ಕೇವಲ ಹರಿವಾಯು ಗುರುಗಳ ಅನುಗ್ರಹದಿಂದಲೇ ಇಂತಹ ಉತ್ತಮವಾಗಿರ್ತಕ್ಕಂತಹ ಶ್ರೇಷ್ಠವಾದ ಕೃತಿ ರಚನೆ ಆಗಿದೆ ನನ್ನನ್ನು ನಿಮಿತ್ತ ಮಾಡಿ ಗೋಪಾಲದಾಸರು ವಿಜಯದಾಸರಂತಹ ಮಹಾನ್ ಮಹಾನುಭಾವರೆಲ್ಲ ಅನುಗ್ರಹ ಮಾಡಿ ನನಗೆ ಆಯುರ್ಧಾನವನ್ನು ಮಾಡಿ ಅವರೇ ನನ್ನಲ್ಲಿ ನಿಂತು ಇಂಥ ಉತ್ತಮವಾಗಿರ್ತಕ್ಕಂಥ ಕೃತಿ ರಚನೆಗೆ ಅನುಗ್ರಹವನ್ನು ಮಾಡಿದ್ದಾರೆ ಮೋದ ತೀರ್ಥಾರೆ್ಯ ರಮ ತಾನುಗರಾಧವರ ಕರುಣದಲ್ಲಿ ಬೆಳ್ದೆ ರಮಾಧವ ಜಗನ್ನಾಥ ವಿಠಲ ತಿಳಿಸಿದುದರೊಳಗೇನು ಹರು ಹರಿವಾಯುಗುರುಗಳೇ ಅನುಗ್ರಹ ಮಾಡಿ ನನಗೆ ಈ ರೀತಿಯಾಗಿರ್ತಕ್ಕಂಥ ವಿಶೇಷ ಜ್ಞಾನವನ್ನು ಕೊಟ್ಟು ಇದನ್ನು ರಚನೆ ಮಾಡಿಸಿರೋದ್ರಿಂದ ಈ ಗ್ರಂಥದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ತಪ್ಪುಗಳು ಬರೋದಕ್ಕೆ ಸಾಧ್ಯ ಇಲ್ಲ ಅಕಸ್ಮಾತ್ ಏನಾರೂ ಆಗಿದ್ದರೆ ಅದು ನನ್ನ ನಿಮಿತ್ತ ಆಗಿರೋದು ಅದನ್ನೆಲ್ಲ ಕ್ಷಮ ಮಾಡಿರಿ ಸಜ್ಜನರು ಇದನ್ನು ಅಂಥೇಳಿ ಈ ರೀತಿಯಾಗಿ ಹೇಳ್ತಾರೆ ಇಂತಹ ಅದ್ಭುತವಾಗಿರ್ತಕ್ಕಂಥ ಗ್ರಂಥವನ್ನು ರಚನೆ ಮಾಡುವ ಸ್ವಾತಂತ್ರ ಶಕ್ತಿ ಸಾಮರ್ಥ್ಯದ ಯಾವುದು ಕೌಡ ನನ್ನಲ್ಲಿಲ್ಲ ಭಗವಂತನೇ ತನ್ನ ಸರ್ವಸ್ವಾತಂತ್ರ್ಯದಿಂದ ನನ್ನ ಮೂಲಕ ಈ ಗ್ರಂಥವನ್ನು ತಿಳಿಸಿದ್ದಾನೆ ಆದ್ದರಿಂದ ಈ ಕೃತಿಯನ್ನು ಅವನಿಗೆ ಸಮರ್ಪಣೆ ಮಾಡ್ತೀನಿ ಅಂತ ಅಕ್ಷಯಂ ಕರ್ಮ ಎಸ್ಮಿನ್ ಪರೆ ಸ್ವರ್ಪಿತಂ ಪ್ರಕ್ಷಯಂ ವ್ಯಾಂತಿ ದುಃಖ ನಿಯನ್ನ ಅಕ್ಷರೋ ಯೋಜರ ಯೋಜರಸರ್ವದೈವಾಮೃತಃ ಕುಕ್ಷಿಗಂ ಯಶ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ಅಂತ ಅವರ ಬಿಂಬರೂಪಿಯಾಗಿರ್ತಕ್ಕಂಥ ಜಗನ್ನಾಥ ವಿಠಲನಿಗೆ ಈ ಕೃತಿಯನ್ನು ಸಮರ್ಪಣೆ ಮಾಡಿ ನಂದೇನಿದೋ ಸ್ವಾಮಿ ನಿಂದೇ ಇದೆಲ್ಲವೋ ನೀನೇ ಅನಂತರೂಪಗಳಿಂದ ಆ ಗುರುಗಳಲ್ಲಿ ವಾಯುದೇವರಲ್ಲಿ ತತ್ವಾಭಿಮಾನಿ ದೇವತೆಗಳಲ್ಲಿ ಎಲ್ಲರಲ್ಲೂ ನಿಂತು ನನ್ನನ್ನು ನಿಮಿತ್ತ ಮಾಡಿ ನೀನು ಕೊಟ್ಟ ಜ್ಞಾನ ಇಚ್ಛಾ ಪ್ರಯತ್ನ ನೀನೇ ನನ್ನಿಂದ ನಿಂತಿಂತಹ ಶ್ರೇಷ್ಠವಾಗಿರ್ತಕ್ಕಂಥ ಕೃತಿಯನ್ನು ರಚಿಸಿ ಇದನ್ನು ಪಠಣ ಪಾರಾಯಣ ಮಾಡಿದವರಿಗೆ ಸದ್ಗತಿಯನ್ನು ಈ ವಧುಭಕ್ತಿಪೂರ್ವಕ ಕೇಳಿಪೇಳುವರೆಗೆ ಅಂತ ಇಂಥ ಉತ್ತಮ ಅನುಗ್ರಹವನ್ನು ಮಾಡಿದೆಯಾ ಅಂತ ಉಪಸಂಹಾರ ಮಾಡಿ ಸಂಧಿಯನ್ನು ಶ್ರೀಕೃಷ್ಣ ಅರ್ಪಣ